ಮತ್ತೊಂದು ಕವಿತೆ ಪಟೇಲ ಸತ್ತ ಅಯ್ಯೋ ಪಟೇಲ ಸತ್ತನಂತೆ ಮಡದಿ ಮಕ್ಕಳ ತೊರೆದು ಹೋಗೇ ಬಿಟ್ಟನಂತೆ ರಾಮ ರಾಮ ಗೂಡು ಕಟ್ಟಿದ ಅಕ್ಕಿಗಳಿಗೆ ಕೂಳಿಲ್ಲ ಆಲಾಗಿರುವ ಭತ್ತದ ತೆನೆಗಳಿಗೆ ಕಾಯಾಗುವ ತವಕ ತಿಳಿಯಲಿಲ್ಲ ತೊಗರಿವಲದ ಮೊಲಗಳಿಗೆ ಹುಲ್ಲಿಲ್ಲ ನೀರಿಲ್ಲ ಹೋಗೇ ಬಿಟ್ಟನಲ್ಲ ಆ ಪಟೇಲ ಬೆಟ್ಟಕ್ಕೆ ದಾರಿಯೇ ಕಾಣುತ್ತಿಲ್ಲ ತುಂಬಿದ ಕೆರೆಗೆ ತೂಬು ಕೀಳಲಿಲ್ಲ ಊರ ಮುಂದೆ ದೀಪ ಹಚ್ಚಿ ಯಾರೂ ದೀಪಾವಳಿಯ ಮಾಡಲಿಲ್ಲ ಕೋಣ ಕಡಿದು ಮಾರಿಯಬ್ಬವ ಆಚರಿಸಲಿಲ್ಲ ಸೋಮ ಕುಣಿತ ಪಟ ಕುಣಿತ ಗಿಜ್ಜೆ ಕುಣಿತ ಅರಿಸೇವೆ ಮಾಡಲೇ ಇಲ್ಲ ಪಟೇಲ ಸತ್ತೇ ಬಿಟ್ಟ ಅಲಲೇ ಅಲಲೇ ಎಂದೆಲ್ಲ ಬರುವ ಜನರ ದಂಡು ಅವನ ಹೆಣಕ್ಕೆ ಒಂದಿಡಿ ಮಣ್ಣು ಸುರಿದು ಓದೆಯಾ ಮತ್ತೆ ಬರಬೇಡ ಎಂದು ಕೋಳಿ ಪಿಳ್ಳೆಯ ನೀವಿಸಿ ಎಸೆದರೂ ಅವರ ದಣಿವು ಇಂಗಲೇ ಇಲ್ಲ ಅವರ ದಣಿವು ಹಿಂಗಲೇ ಇಲ್ಲ ಪಟೇಲ ಸತ್ತು ಹೋದ